ಬ್ರಹ್ಮಾದಿ ದೇವತೆಗಳನ್ನು ಪರಮಾತ್ಮ ಕೋಲು ಕುದುರೆಯಂತೆ ಮಾಡಿಕೊಂಡು ಕ್ರೀಡೆಯನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ ತರನಂತೆ ಲೋಲ ಸ್ವಾತಂತ್ರ್ಯ ಗುಣವ ಬ್ರಹ್ಮಾದ್ಯರೊಳಗಿಟ್ಟು ಲೀಲೆಗೈವನು ತನ್ನವರಿಗೆ ಅನುಕೂಲರಾಗಿದ್ದೆಲ್ಲ ಕಾಲದಿ ಕೂಳರಿಗೆ ಪ್ರತಿಕೂಲನಾಗಿಯ ಪ್ರಕಟನಾಗದಲೇ ಕೋಲನ್ನು ತಗೊಂಡು ಕುದುರೆ ರೀತಿಯಲ್ಲಿ ಮಾಡಿಕೊಂಡು ಮಕ್ಕಳು ಹೇಗೆ ಆಟ ಆಡ್ತಾರೋ ಭಗವಂತ ತನ್ನ ಸ್ವಾತಂತ್ರ್ಯ ಗುಣಗಳನ್ನು ಬ್ರಹ್ಮಾದ್ಯರೊಳಗೆ ಇಟ್ಟು ಅಂತ ಬ್ರಹ್ಮದೇವರಲ್ಲಿ ಹಿಂದಿನ ಸಂಧಿಯಲ್ಲಿ ತಿಳ್ ಪರಮಾತ್ಮ ತನ್ನ ಸ್ವಾತಂತ್ರ್ಯ ಗುಣವನ್ನು ರೂಪಗಳನ್ನು ಅನೇಕ ಭಾಗಗಳಾಗಿ ವಿಭಾಗ ಮಾಡಿ ಬ್ರಹ್ಮಾದಿಗಳಲ್ಲಿ ಅವರವರ ಯೋಗ್ಯತಾನುಸಾರ ಆ ರೂಪಗಳನ್ನು ಬಿಂಬರೂಪದಿಂದ ತನ್ನ ಅಂಶವನ್ನೇ ಇಟ್ಟಿರ್ತಾನೆ ಬ್ರಹ್ಮದೇವರಲ್ಲಿ ಐವತ್ತೆರಡು ವಾಯುದೇವರಲ್ಲಿ ನಲವತ್ತೆಂಟು ರುದ್ರದೇವರಲ್ಲಿ ಇಪ್ಪತ್ತು ಇಂದಿರಾ ಹದಿನೈದು ಉಳಿದ ತತ್ವಾಭಿಮಾನಿ ದೇವತೆಗಳಲ್ಲಿ ಹತ್ತು ಇನ್ನು ಉಳಿದ ಅಖಿಲ ಜೀವರಲ್ಲಿ ಈ ರೈದು ಅಂದರೆ ಹತ್ತು ಅಂತೆ ಹೀಗೆ ತನ್ನ ರೂಪಗಳನ್ನು ಅಂಶಗಳನ್ನು ಆಯಾ ದೇವರ ಯೋಗ್ಯತಾನುಸಾರ ಆ ಜೀವರಲ್ಲಿ ಇಡ್ತಾನೆ ಭಗವಂತ ತಾನು ಬಿಂಬ ರೂಪದಿಂದ ಅಲ್ಲಿದ್ದು ಅವರಲ್ಲಿ ಪ್ರವೇಶ ಮಾಡಿ ಅವರ ಅನಾದಿ ಸ್ವರೂಪಭೂತವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಗುಣಗಳನ್ನು ಅಭಿವ್ಯಕ್ತಿ ಮಾಡಿಕೊಳ್ತಾನೆ ಅವರ ಆ ಸ್ವಾತಂತ್ರ್ಯವನ್ನು ನಿಮಿತ್ತ ಮಾಡಿಕೊಂಡು ತಾನೇ ಅವರಿಂದ ಕರ್ಮವನ್ನು ಮಾಡಿಸ್ತಾನೆ ಇಲ್ಲದೇ ಇದ್ದರೆ ಆ ಕೂಡ ಮಕ್ಕಳ ಕೈಯಲ್ಲಿದ್ದಂತಹ ಕೋಲು ಕುದುರೆಗಳಂತೆ ಅಂತ ಈ ಮಕ್ಕಳು ಕೋಲನ್ನು ಕುದುರೆ ಅಂಥೇಳಿ ಈ ರೀತಿಯಾಗಿ ಭಾವಿಸ್ಕೊಂಡು ಕಾಲು ಅಥವಾ ತೊಡೆಸಂದಿಗಳ ಮಧ್ಯದಲ್ಲಿ ಅದನ್ನು ಕೋಲನ್ನು ಇಟ್ಕೊಂಡು ತಾವೇ ಕುದುರೆ ಮೇಲೆ ಸವಾರಿ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಹಠವನ್ನು ಆಡ್ತಾಯಿರ್ತಾರೆ ಆ ಕೋಲಿಗೆ ಹೊಡಿತಾರೆ ಅದೇ ಮುಂದೆ ಹೋಯಿತು ಅಂತ ತಾವೇ ಮುಂದೆ ಹೋಗ್ತಾರೆ ಸಂತೋಷವನ್ನು ಹೀಗೆ ಭಗವಂತ ಆನಂದದಿಂದ ಕ್ರೀಡಾವಿಲಾಸವನ್ನು ಮಾಡ್ತಾನೆ ಆನಂದಕ್ಕಾಗಿ ಅಲ್ಲ ಆನಂದದಿಂದ ಮಾಡ್ತಾನೆ ಪರಮಾತ್ಮ ಇದು ಭಗವಂತನ ಲೀಲೆ ಅದೇ ರೀತಿಯಾಗಿ ಭಗವಂತ ಬ್ರಹ್ಮಾದಿ ಎಲ್ಲ ದೇವತೆಗಳಿಗೂ ಕೂಡ ಅಲ್ಲಿಂದ ತೃಣಜೀವರ ಪರ್ಯಂತ ಎಲ್ಲ ಜೀವರಿಗೂ ದತ್ತ ಸ್ವಾತಂತ್ರ್ಯವನ್ನು ಕೊಟ್ಟು ಅಂದರೆ ಜ್ಞಾನ ಕ್ರಿಯಾ ಇಚ್ಛ ಈ ರೀತಿಯಾಗಿ ಅವರಿಗೆ ಪ್ರೇರಣೆ ಮಾಡಿ ತನ್ನದೇ ಅಂಶಗಳನ್ನು ಅವರೊಳಗಿಟ್ಟು ಪರಮಾತ್ಮ ಅವರಿಂದ ಕರ್ಮವನ್ನು ಮಾಡಿ ಮಾಡಿಸ್ತಾನೆ ಈ ಸೂತ್ರಧಾರ ಸೂತ್ರದ ಗೊಂಬೆಯಾಟ ಅಂತ ಹೇಗೆ ಆ ಮರದ ಗೊಂಬೆ ತನ್ನ ಅಂಗಾಂಗಗಳನ್ನೆಲ್ಲ ಚಲನೆ ಆಗಬೇಕು ಅಂತ ಆದರೆ ಮರದ ಗೊಂಬೆ ಜಡ ಅದು ಅದಕ್ಕೆ ಆಗಲ್ಲ ಆ ಸೂತ್ರಧಾರ ಏನು ಮಾಡ್ತಾನೆ ಅಲ್ಲಲ್ಲೇ ಹಗ್ಗಗಳನ್ನು ಕಟ್ಟಿ ಆ ಹಗ್ಗಗಳನ್ನು ಆಡಿಸುವ ಮೂಲಕ ಈ ಗೊಂಬೆಯಲ್ಲಿ ಅವಯವಗಳ ಚಲನೆಯನ್ನು ಹೇಗೆ ಮಾಡ್ತಾನೋ ಹಾಗೆ ಜಗನ್ನಾಟಕ ಸೂತ್ರಧಾರನಾಗಿರ್ತಕ್ಕಂಥ ಪರಮಾತ್ಮ ತಾನೇ ಜೀವರಲ್ಲಿ ಬಿಂಬರೂಪನಾಗಿ ಪ್ರವೇಶ ಮಾಡಿ ಅವರಿಗೆ ತಾನೇ ಕೊಟ್ಟಿರ್ತಕ್ಕಂಥ ಅಲ್ಪ ಸ್ವಾತಂತ್ರ್ಯವನ್ನು ನಿಮಿತ್ತ ಮಾಡಿಕೊಂಡು ಅವರಿಂದ ಕರ್ಮವನ್ನು ಮಾಡಿಸಿ ಅವರಿಗೆ ಫಲವನ್ನು ಕೊಡ್ತಾನೆ ಇದು ಭಗವಂತನ ಕ್ರೀಡೆ ಯಾವ ರೀತಿಯಾಗಿ ಫಲವನ್ನು ಕೊಡ್ತಾನೆ ಕರ್ಮ ಮಾಡಿಸ್ತಾನೆ ಅಂತ ಪ್ರಶ್ನೆ ಬಂದರೆ ಉತ್ತರ ಹೇಳ್ತಾರೆ ತನ್ನವರಿಗೆ ಅನುಕೂಲನಾಗಿದ್ದೆಲ್ಲ ಕಾಲದೇ ತನ್ನವರು ಅಂದ್ರ ಅವರಿಗೆ ಎಲ್ಲ ಕಾಲದಲ್ಲೇ ಅನುಕೂಲನಾಗಿದ್ದು ಅವರಿಗೆ ಮೋಕ್ಷಕ್ಕೆ ಏನು ಸಾಧನ ಬೇಕೋ ಆ ರೀತಿಯಾಗಿ ಸಹಕಾರವನ್ನು ಕೊಟ್ಟು ಅವರಿಂದ ಮಾಡಿಸ್ತಾನೆ ಭಗವಂತ ಕೂಳರಿಗೆ ಪ್ರತಿಕೂಲನಾಗಿ ಕೂಳರು ಅಂದರೆ ದುಷ್ಟರು ಪರಮಾತ್ಮನನ ದ್ವೇಷ ಮಾಡ್ತಕ್ಕಂಥವರು ಅಂತ ಒಂದೇ ಕೂಳು ಅಂದರೆ ಅನ್ನಕ್ಕೂ ಹೇಳ್ತೀವಿ ಕೂಳು ಅಂತ ಹೀಗೆ ಅವರು ಊಟವನ್ನು ಅಷ್ಟೇ ಮಾಡ್ತಾರೆ ಬದುಕೋದಕ್ಕೋಸ್ಕರ ಸ್ವವಿಹಿತ ವೃತ್ತಿಯ ಅವರ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ಭಕ್ತಿಯಿಂದ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋದಿಲ್ಲ ಅಂತಹ ಕೂಲರಿಗೆ ಪ್ರತಿಕೂಲನಾಗಿ ಹಾ ಯಾಕೆಂದರೆ ದುರ್ಲಭವಾದ ನಶ್ವರವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದು ಸಾಧನೆಗಾಗಿ ಅದನ್ನ ಬಿಟ್ಟು ತಾನು ವಿಶ್ವ ನರತನಾಗಿ ಇಂತ ದೇಹವನ್ನ ಕೊಟ್ಟು ಅನಂತ ಅನಿಮಿತ್ತೂ ಉಪಕಾರ ಮಾಡುವಂಥ ಅನಂತ ರೂಪಗಳಿಂದ ನಮ್ಮೊಳಗೇ ನಿಂತು ಉಪಕಾರ ಮಾಡುವಂತಹ ಇಂತಹ ಪರಮ ಆಪ್ತನಾಗಿರುವಂಥ ಭಗವಂತನನ್ನು ಮರೆತರೆ ಅವನಿಗೆ ಪ್ರತಿಕೂಲನಾಗಿ ಹ ಪ್ರಕಟನಾಗದಲೇ ತಾನು ಅಂಥವರಿಗೆ ಪ್ರತಿಕೂಲನೇ ಮೇಲಿನ ವಾಕ್ಯ ತನ್ನವರಿಗೆ ಅನುಕೂಲನಾಗಿದ್ದು ಕೂಳರಿಗೆ ಪ್ರತಿಕೂಲನಾಗಿ ಹಾ ಪ್ರಕಟಣ ಆಗದಲೆ ಅಂತಕ್ಷಣ ಪರಮಾತ್ಮ ತನ್ನವರಿಗೆ ಅನುಕೂಲ ಮಾಡ್ತಾನೆ ಅಂದರೆ ಲೋಕದಲ್ಲಿ ತನ್ನವರು ಅಂತಾದರೆ ಅವರು ಎಂತಹ ಅಪರಾಧವನ್ನು ಮಾಡಿದರೂ ಕೂಡ ಅದನ್ನು ಪರಿಗಣನೆ ಮಾಡೋದಿಲ್ಲ ಅವರಿಗೆ ಅನುಕೂಲವನ್ನು ಮಾಡ್ತಾರಲ್ಲ ಇಲ್ಲಿ ಪರಮಾತ್ಮನೂ ಆ ಲೋಕದ ಜನರಂತೆ ಪಕ್ಷಪಾತಿ ಅಂತ ದೋಷವಂತ ಅಂದರೆ ಸರ್ವಥ ಇಲ್ಲ ಭಗವಂತ ಸಮವರ್ತಿ ಅವರವರ ಯೋಗ್ಯತೆಯಿಂದ ಕರ್ಮವನ್ನು ಮಾಡಿಸ್ತಾನೆ ಅವರವರಿಗೆ ಆ ತಕ್ಕಂತೆ ಫಲವನ್ನು ಕೊಡ್ತಾನೆ ಪರಮಾತ್ಮ ತನ್ನ ಪ್ರೀತಿಯ ಮಕ್ಕಳಾಗಿರ್ತಕ್ಕಂಥ ತನ್ನವರು ಅಂದರೆ ಯಾರು ಭಗವಂತನನ್ನು ಭಗವತ್ ಭಕ್ತರನ್ನು ಸೇವಾದಿಗಳನ್ನು ಸ್ತು ಸ್ತೋತ್ರ ಮಾಡ್ತಾರೋ ಅಂತವರಿಗೆ ಅನಾದಿ ಕಾಲದಿಂದಲೂ ಎಲ್ಲ ಕಾಲದಲ್ಲಿ ಯಾವುದಾದರೂ ಒಂದು ರೀತಿ ಯುದ್ಧ ದರ್ಶನವನ್ನು ಕೊಡ್ತಾನೆ ಇರ್ತಾನೆ ಅನುಕೂಲನಾಗಿಯೇ ಇರ್ತಾನೆ ಯಾಕೆಂದರೆ ಅನಾದಿ ಸ್ವಭಾವತಃ ಶುದ್ಧ ಬುದ್ಧಿಯನ್ನು ಹೊಂದಿರ್ತಾರೆ ಅಂತಹ ಸಾತ್ವಿಕರು ತನ್ನವರಿಗೆ ಅನುಕೂಲರಾಗಿ ಇರಲಿ ಅಂತ ಶ್ರೂತಿಗೀತೆಯಲ್ಲಿ ದುರ್ಗಾದೇವಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾಳೆ ಅನಾದಿ ಕಾಲದಿಂದ ಸಾತ್ವಿಕರಾದವರು ಸ್ವಭಾವತಃ ಶುದ್ಧ ಬುದ್ಧಿಯನ್ನು ಹೊಂದಿರ್ತಾರೆ ಯಥಾರ್ಥ ಜ್ಞಾನವನ್ನು ಪಡ್ಕೊಳ್ಳುವಂತಹ ಉತ್ತಮವಾದ ಯೋಗ್ಯತೆಯನ್ನು ಹೊಂದಿರ್ತಾರೆ ಆದ್ದರಿಂದನೇ ಅವರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಹೊರತು ಅವರು ಯಾವತ್ತೂ ಭಗವಂತನನ್ನಾಗಲಿ ಭಗವದ್ ಭಕ್ತರನ್ನಾಗಲಿ ದ್ವೇಷ ಮಾಡಿದ್ದೇ ಇಲ್ಲ ಅಷ್ಟೇ ಅಲ್ಲ ಅಂಥವರಿಗೆ ದುಷ್ಟ ಆಗಮಗಳಿಂದ ಜನ್ಯವಾಗಿರ್ತಕ್ಕಂತಹ ಮಿಥ್ಯಾಜ್ಞಾನ ಆಗದೇ ಇದ್ದಂತೆ ಪರಮಾತ್ಮನೇ ನಿಂತು ರಕ್ಷಣೆಯನ್ನು ಮಾಡ್ತಾನೆ ಅದನ್ನೇ ಬ್ರಹ್ಮಸೂತ್ರದಲ್ಲಿ ವಿಶೇಷ ಅನುಗ್ರಹ ಅನ್ನೋ ಸೂತ್ರದಲ್ಲಿ ಹೇಳ್ತಾನೆ ಯೋಗ್ಯರ ಮೇಲೆ ಮೋಕ್ಷಕ್ಕಾಗಿ ಸಾಧನೆಯನ್ನು ಮಾಡುವಂತಹ ನಿಷ್ಕಾಮಕರ್ಮಿಗಳ ಮೇಲೆ ಪರಮಾತ್ಮನಿಗೆ ಭರೀ ಪ್ರೀತಿ ಅದರಿಂದ ಅವರಿಗೆ ಅನಾದಿಯಿಂದಲೂ ಕೂಡ ಪರಮಾತ್ಮನ ವಿಶೇಷ ಅನುಗ್ರಹ ಹೀಗೆ ಆ ಬಿಂಬರೂಪಿ ಪರಮಾತ್ಮ ಅಂತಹ ಸಾತ್ವಿಕರಿಗೆ ಮುಮುಕ್ಷುಗಳಿಗೆ ವಿಶೇಷವಾದ ಅನುಗ್ರಹ ಮಾಡೋದ್ರಿಂದ ಸಾತ್ವಿಕರೇನು ಮಾಡ್ತಾರೆ ಮೋಕ್ಷ ಸಾಧನೆಯ ಮೂಲಕ ಆತ್ಮರಕ್ಷಣೆಯನ್ನು ಮಾಡ್ಕೋತಾರೆ ಮೋಕ್ಷವನ್ನು ಸಂಪಾದನೆ ಮಾಡಿ ವಿಷ್ಣು ಲೋಕದಲ್ಲಿ ಪ್ರವೇಶವನ್ನು ಪಡ್ಕೊಂಡು ತಮ್ಮನ್ನು ತಾವು ಅಲ್ಲಿ ಸುರಕ್ಷಿತವಾಗಿ ಇಟ್ಕೋತಾರೆ ಅಂದರೆ ವಿಶೇಷವಾಗಿರ್ತಕ್ಕಂಥ ತಮಗೆ ಸ್ವರೂಪಯೋಗ್ಯವಾಗಿರ್ತಕ್ಕಂಥ ಆನಂದಾದಿ ಗುಣಗಳನ್ನು ಅನುಭವಿಸ್ತಾ ಪರಮಾತ್ಮನನ್ನು ಮತ್ತಷ್ಟು ವಿಶೇಷವಾಗಿ ಸ್ತೋತ್ರಾದಿಗಳನ್ನು ಮಾಡ್ತಾರೆ ಆದರೆ ಈ ಕೂಳರು ಅಂದರೆ ಕೇವಲ ಬದುಕಿಗಾಗಿ ಉಣ್ಣುವವರು ಅಥವಾ ಊಟಕ್ಕಾಗಿ ಬದುಕುವವರು ಇರ್ತಾರಲ್ಲ ಅವರು ಕೂಳರು ಸ್ವಭಾವತಃ ತಾಮಸರು ಜ್ಞಾನ ಭಕ್ತಿ ವೈರಾಗ್ಯ ಯಾವ ಯೋಗ್ಯತೆಯೂ ಕೂಡ ಇಲ್ಲದೇ ಇದ್ದವರು ಮತ್ತು ಸದಾ ವಿಷ್ಣುವೈಷ್ಣವರನ್ನು ದ್ವೇಷ ಮಾಡುವಂಥ ಸ್ವಭಾವ ನೀಚರು ಆದ್ದರಿಂದ ಭಗವಂತ ಅವರಿಗೆ ಯಾವತ್ತೂ ನಿಜರೂಪದಿಂದ ಪ್ರಕಟನಾಗೋದೇ ಇಲ್ಲ ಅವರಿಗೆ ಸಾತ್ವಿಕ ಜ್ಞಾನ ಅಥವಾ ನಿಶ್ಚಯ ಜ್ಞಾನವನ್ನು ಯಥಾರ್ಥ ಜ್ಞಾನವನ್ನು ಕೊಡೋದು ಇಲ್ಲ ಅದರ ಬದಲಿಗಾಗಿ ಮಿಥ್ಯಾಜ್ಞಾನ ದ್ವೇಷಗಳನ್ನೇ ಅವರಿಗೆ ಉಂಟು ಮಾಡ್ತಾನೆ ಅವರಿಗೆ ಸದಾ ಪರಮಾತ್ಮ ಪ್ರತಿಕೂಲನಾಗೇ ಇರ್ತಾನೆ ಬಿಂಬ ಪ್ರತಿಕೂಲನಾಗಿರೋದ್ರಿಂದ ಅಕೂಲನಾಗಿರ್ತಕ್ಕಂಥವನು ಪ್ರತಿಬಿಂಬನಾದ ತಾನೂ ತನಗೆ ಪ್ರತಿಕೂಲನಾಗ್ತಾನೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಕ್ಕೆ ಬೇಕಾಗಿರುವಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಧನೆಯನ್ನು ಯಾವತ್ತೂ ಮಾಡಿಕೊಳ್ಳಲ್ಲ ಅದರಿಂದ ಏನಾಯಿತು ಅಂತಹ ದುಷ್ಟ ತಾಮಸ ವ್ಯಕ್ತಿ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಲ್ಲ ತಾನೇ ಆತ್ಮಹತ್ಯೆಯನ್ನು ಮಾಡ್ಕೋತಾನೆ ತಮಸ್ಸಿನಲ್ಲಿ ತಾನೇ ಮುಳುಗಿ ಎಂದು ತನಗೆ ರಕ್ಷಣೆ ಇಲ್ಲದೇ ಇದ್ದಂತೆ ತಾನೇ ತನ್ನ ಕಾರ್ಯಗಳಿಂದ ತಾನು ಮಾಡ್ಕೊತಾನೆ ಹಸುರರನ್ನು ಭಗವಂತ ನಾಶ ಮಾಡ್ತಾನೆ ದೇವತೆಗಳನ್ನು ಸಾತ್ವಿಕರನ್ನು ತನ್ನ ಪರಂಧಾಮದಲ್ಲಿ ಇಟ್ಟುಕೊಂಡು ಅವರಿಗೆ ವಿಶೇಷವಾಗಿ ರಕ್ಷಣೆಯನ್ನು ಮಾಡ್ತಾನೆ ಅಸುರಾನ್ ಧಮಯನ್ ವಿಷ್ಣು ಸ್ವಪದಂಚ ನಯನ್ ಪರಮಾತ್ಮ ಸಾತ್ವಿಕರಿಗೆ ಮುಮುಕ್ಷುಗಳಿಗೆ ಮತ್ತು ದೇವತೆಗಳಿಗೆ ತನ್ನ ಪರಂಧಾಮದಲ್ಲೇ ಇಟ್ಕೊಂಡು ತನ್ನ ಅರಮನೆಯೊಳೆ ಇಟ್ಟು ಆನಂದ ಪಡಿಸುವ ಮಾಧವ ಅನ ಥರ ಹಿಂದಿನ ಸಂಧಿಗಳಲ್ಲಿ ಹೇಳಿದಂಗೆ ಭಗವಂತ ಅವರವರಿಂದ ಅವರವರಿಗೆ ಯಾವುದು ಯೋಗ್ಯವೋ ಅದನ್ನೇ ಸಾಧನೆ ಮಾಡಿಸ್ತಾನೆ ಹೊರತು ಅದರಲ್ಲಿ ವ್ಯತ್ಯಾಸವನ್ನು ಮಾಡೋದೇ ಇಲ್ಲ ಇಲ್ಲಿ ಆ ಕೋಲೇನಿದೆಯಲ್ಲ ಅದು ಮಕ್ಕಳು ಆಟ ಅದು ಜಡ ಸ್ವತಃ ಪ್ರವೃತ್ತಿ ಇಲ್ಲ ಅದರಂತೆ ಜೀವ ಅಸ್ವತಂತ್ರ ಭಗವಂತನ ಅನುಗ್ರಹದಿಂದಲೇ ಅವನಲ್ಲಿ ಸಕಲ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿ ಅನ್ನೋದು ಆದ್ದರಿಂದ ಉಣ್ಣೋದಕ್ಕಾಗಿ ಬದುಕೋದು ಬೇರೆ ಬದುಕುವುದಕ್ಕಾಗಿ ಉಣ್ಣೋದು ಬೇರೆ ಬದುಕುವುದಕ್ಕಾಗಿ ಉಣಬೇಕು ಉಣ್ಣೋ ಕಾಲದಲ್ಲಿ ಮಿಹಿತ ಕರ್ಮಗಳ ಆಚರಣೆಯನ್ನು ಮಾಡಿ ಭಗವಂತನಿಗೆ ನಿವೇದನ ಮಾಡಿ ಅದನ್ನು ಭೋಗ ಮಾಡಿದರೆ ಪರಂಪರೆಯಲ್ಲಿ ಅದು ತತ್ವಜ್ಞಾನಕ್ಕೆ ಕಾರಣ ಆಗ್ತಾಯಿದೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಆಗ್ತಾಯಿದೆ ಈ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು ಅದನ್ನು ಭಗವಂತ ತನ್ನ ಸ್ವಾತಂತ್ರ್ಯ ಗುಣಗಳನ್ನು ವಿಭಾಗ ಮಾಡಿ ಆಯಾ ಜೀವರಲ್ಲಿ ಅಷ್ಟು ಗುಣಗಳನ್ನುು ಹಿಂದಿನ ನುಡಿಗಳಲ್ಲಿ ಸಂಧಿಗಳಲ್ಲಿ ತಿಳಿಸದಂತೆ ದತ್ತ ಸ್ವಾತಂತ್ರ್ಯವನ್ನು ನೀಡಿ ಅವರಿಂದ ಕರ್ಮವನ್ನು ಮಾಡಿ ಮಾಡಿಸ್ತಾನೆ ಇದೇ ಭಗವಂತನಿಗೆ ಕ್ರೀಡೆ ಆದ್ದರಿಂದ ಜೀವನಿಗೆ ಕರ್ತೃತ್ವ ಇಲ್ಲ ಅಂತಲ್ಲ ಪರಾಧೀನ ಕರ್ತೃತ್ವ ಭಗವಂತನ ಅಧೀನವಾಗಿ ಕರ್ತೃತ್ವ ಅನ್ನೋದಿದೆ ಭಗವಂತನೇ ಕೊಟ್ಟ ಜ್ಞಾನ ಇಚ್ಛಾ ಪ್ರಯತ್ನದಿಂದ ಅವನು ಅವನ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಗಳನ್ನು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರತಿ ಪ್ರೀತಿಯರ್ ತಮ್ಮನ್ನು ಮಾಡಿ ಸಮರ್ಪಣೆ ಮಾಡಿದಾಗಲೇ ಅವನಿಗೆ ಇನ್ನೂ ಹೆಚ್ಚಿನ ತತ್ವಜ್ಞಾನ ದ್ವಾರ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾರೆ